ಹೌದು ಅದೊಂದು ವಸ್ತು ನನಗಿಂತಲೂ ಉತ್ತಮವಾದದ್ದು ನನ್ನನ್ನು ನಿಯಂತ್ರಿಸುವುದೊಂದು ಉಂಟು ಅಂತ ನಾನು ನಂಬುತ್ತೇನೆ ಅವನು ವಿಷ್ಣುವೇ ಏಕೆ ನನ್ನ ಕರ್ಮಗಳೇ ನನಗೆ ನಿಯಾಮಕವಾಗಿರಬಹುದಲ್ಲ ನಚ ಕರ್ಮ ಕರ್ಮ ಅಲ್ಲ ವಿಮಾ ಅಂದ್ರೆ ಅಜ್ಞಾನ ಮಾಜ್ಞಾನ ಅದಕ್ಕೆ ವಿರುದ್ಧವಾದದ್ದು ಅಜ್ಞಾನ ಅಜ್ಞಾನವೇ ನಮಗೆ ಸಂಸಾರಕ್ಕೆ ಕಾರಣ ಅಲ್ಲ ಮಲ ರಾಗದ್ವೇಷಾದಿ ದೋಷಗಳು ಕಾರಣವಲ್ಲ ಒಬ್ಬೊಬ್ರು ಅಂತ ಹೇಳ್ತಿರ್ತಾರೆ ಕರ್ಮ ಅಂತ ಮೀಮಾಂಸಕರು ಬರೀ ಅಜ್ಞಾನ ಅನ್ನೋರು ಅದ್ವೈತಿಗಳು ಅಗದ್ವೇಷಾದಿಗಳು ಅಂತ ಹೇಳಿ ಅವರು ತಾರ್ಕಿಕರು ಹೇಳುತ್ತಾರೆ ಕಾಲ ಸತ್ವರಜಸ್ತಮೋ ಗುಣಗಳು ಪ್ರಭೃತಿ ಇವೇ ಮೊದಲಾದ ಯಾವ ವಸ್ತುಗಳು ಕೂಡ ನ ಈಶಂ ನಮಗೆ ಸಂಸಾರವನ್ನು ಕೊಡಲು ಸಮರ್ಥವಲ್ಲ ಕರ್ಮ ವಿಮಾ ಮಲ ಕಾಲ ಗುಣ ಪ್ರಭೃತಿ ನಚ ಈಶಂ ಯಾಕೆ ಯಥ ತತ್ ಅಚಿತ್ತನು ಅದೆಲ್ಲವೂ ಜಡ ಜಡವಾದದ್ದು ನಮ್ಮಂಥ ಚೇತನರನ್ನ ಬಂಧನದಲ್ಲಿಡುವುದಕ್ಕೆ ಹೇಗೆ ಸಮರ್ಥವಾಗ್ತದೆ ಜಡಕ್ಕೆ ಸ್ವಾತಂತ್ರ್ಯ ಇಲ್ಲ ಹಾಗಾದ್ರೆ ನಾವಂತೂ ಅಧೀನ ಇದ್ದೀವಿ ಇದು ಯಾವುವು ನಮಗೆ ನಿಯಮಕ ಅಲ್ಲ ಅಂತೇಳಿ ಹಂಗಾದ್ರೆ ಯಾರು ಚಿದ ಚಿತ್ತನು ಸರ್ವಮಸೌತು ಹರಿಯಮೇರಿತಿ ವೈದಿಕ ಮಸ್ತಿ ವಶಃ ಚೇತನಾಚೇತನಾತ್ಮಕ ಈ ಸಮಸ್ತ ಪ್ರಪಂಚವನ್ನು ಭಗವಂತನೇ ನಿಯಮನ ಮಾಡುತ್ತಾನೆ ಅಂತ ವೈದಿಕ ವಚನ ಬೃಹತಾರಣ್ಯಕದ ವಚನವು ಉಂಟು